ನಂಬರ್ ತರ್ಟಿ ಸೆವೆನ್ ಮೈಸೂರಿಗೆ ಮೈಸೂರು ಅಂತ ಹೆಸರು ಯಾಕೆ ಬಂತು ಮೈಸೂರಿಗೆ ಮೈಸೂರು ಅಂತ ಹೆಸರು ಯಾಕೆ ಬಂತು ಅದಕ್ಕೆ ಒಂದು ಸ್ವಾರಸ್ಯವಾದ ದಂತಕತೆನೆ ಇದೆ ಅದಕ್ಕೆ ಒಂದ್ ಸ್ವಾರಸ್ಯವಾದ ದಂತಕೆನೇ ಇದೆ ಆ ಕೇಳಿ. ಆ ದಂತಕಥೆನ ನಿಮ್ಗೆ ಹೇಳ್ತೀನಿ ಕೇಳಿ ತುಂಬಾ ಹಿಂದಿನ ಕಾಲದಲ್ಲಿ ಈ ಪ್ರದೇಶದಲ್ಲಿ ಭಯಂಕರವಾದ ಕಾಡಿತ್ತು ತುಂಬಾ ಹಿಂದಿನ ಕಾಲದಲ್ಲಿ ಈ ಪ್ರದೇಶದಲ್ಲಿ ಭಯಂಕರವಾದ ಕಾಡ್ ಆ ಕಾಡಿನಲ್ಲಿ ಋಷಿಗಳು ತಪಸ್ ಮಾಡ್ತಾ ಇದ್ರು ಆ ಕಾಡ್ನಲ್ಲಿ ಋಷಿಗಳು ತಪಸ್ ಮಾಡ್ತಾ ಇದ್ರು ಆ ಕಾಡಿನ ಪಕ್ಕದಲ್ಲಿ ಒಂದು ಸಣ್ಣ ಊರಿತ್ತು ಆ ಕಾಡಿನ ಪಕ್ಕದಲ್ಲಿ ಒಂದ್ ಸಣ್ಣ ಊರಿತ್ತು ಅಲ್ಲಿ ಜನ ಮತ್ತು ಋಷಿಗಳು ನೆಮ್ಮದಿಯಿಂದ ವಾಸ ಮಾಡ್ತಾ ಇರಲಿಲ್ಲ ಅಲ್ಲಿ ಜನ ಮತ್ತು ಋಷಿಗಳು ನೆಮ್ಮದಿಯಿಂದ ವಾಸ ಮಾಡ್ತಾ ಇರ್ಲಿಲ್ಲ ಯಾಕಂದ್ರೆ ಆ ಕಾಡಲ್ಲಿ ಮಹಿಷಾಸುರ ಅಂತ ಒಬ್ಬ ರಾಕ್ಷಸ ಇದ್ದ ಯಾಕಂದ್ರೆ ಆ ಕಾಡ್ನಲ್ಲಿ ಮಹಿಷಾಸುರ ಅಂತ ಒಬ್ಬ ರಾಕ್ಷಸ ಇದ್ದ ಅವನು ಯಾವಾಗಲೂ ಕೋಣನ್ ಮೇಲ್ ಸವಾರಿ ಮಾಡ್ತಾ ಇದ್ದ ಅವನು ಯಾವಾಗಲೂ ಕೋಣನ್ ಮೇಲೆ ಸವಾರಿ ಮಾಡ್ತಾ ಇದ್ದ ಮಹಿಷಾ ಅಂದ್ರೆ ಎಮ್ಮೆ ಅಂತ ಅರ್ಥ ಮಹಿಷಾ ಅಂದ್ರೆ ಎಮ್ಮೆ ಅಂತ ಅರ್ಥ ಆದ್ರಿಂದ್ಲೆ ಅವನಿಗೆ ಮಹಿಷಾಸುರ ಅಂತ ಹೆಸರು ಬಂತು ಆದ್ರಿಂದ್ಲೆ ಅವನಿಗೆ ಮಹಿಷಾಸುರ ಅಂತ ಹೆಸರು ಬಂತು ಈ ಮಹಿಷಾಸುರ ತುಂಬಾ ಕ್ರೂರಿ ಈ ಮಹಿಷಾಸುರ ತುಂಬಾ ಕ್ರೂರಿ ಅವನು ಜನಗಳನ್ನು ಕೊಲ್ತಾ ಇದ್ದ ಅವನು ಜನಗಳನ್ನು ಕೊಲ್ತಾ ಇದ್ದ ಋಷಿಗಳ ತಪಸ್ ಕೆಡಸ್ತಾ ಇದ್ದ ಋಷಿಗಳ ತಪಸ್ ಕೆಡಸ್ತಾ ಇದ್ದ ಎಲ್ಲೆಲ್ಲೋ ಅಸ್ತಿನ್ ಮೆರಿತಾ ಇದ್ದ ಎಲ್ಲೆಲ್ಲೂ ಅಟ್ಟಹಸ್ತಿನ್ ಮೆರಿತಾ ಇದ್ದ ಅವನ್ ಭಯದಿಂದ ಋಷಿಗಳು ತಪಸ್ ಮಾಡ್ತಾ ಇರಲಿಲ್ಲ ಅವನ ಭಯದಿಂದ ಋಷಿಗಳು ತಪಸ್ ಮಾಡ್ತಾ ಇರ್ಲಿಲ್ಲ ಜನಗಳು ಶಾಂತವಾಗಿ ಜೀವಿಸ್ತಾ ಇರ್ಲಿಲ್ಲ ಜನಗಳು ಶಾಂತವಾಗಿ ಜೀವಿಸ್ತಾ ಇರ್ಲಿಲ್ಲ ಈ ರಾಕ್ಷಸ ಯಾರಿಗೂ ಹೆದರ್ತಾ ಇರ್ಲಿಲ್ಲ ಈ ರಾಕ್ಷಸ ಯಾರ್ಗೂ ಹೆದರ್ತಾ ಇರಲಿಲ್ಲ ನಿನಗೆ ಈ ಭೂಮಿ ಮೇಲೆ ಯಾವ ಗಂಡಸ್ನಿಂದ್ಲೂ ಮರಣ ಇಲ್ಲ ಅಂತ ಅವನಿಗೆ ಶಿವನ್ ವರ ನಿನಗೆ ಈ ಭೂಮಿ ಮೇಲೆ ಯಾವ ಗಂಡಸಿಂದ್ಲೂ ಮರಣ ಇಲ್ಲ ಅಂತ ಅವನಿಗೆ ಶಿವನು ವರ ಇತ್ತು ಆದ್ರಿಂದ್ಲೆ ಅವನು ಹಿಂಸೆ ಕೊಡ್ತಾ ಇದ್ದ ಆದ್ರಿಂದ್ಲೆ ಅವನು ಜನಗಳಿಗೆ ಹಿಂಸೆ ಕೊಡ್ತಾ ಇದ್ದ ಆದ್ರಿಂದ ಋಷಿಗಳೆಲ್ಲಾ ದೇವತೆಗಳ ಹತ್ರ ಹೋದ್ರು ಆದ್ರಿಂದ ಋಷಿಗಳೆಲ್ಲ ದೇವತೆಗಳ ಹತ್ರ ಹೋದ್ರು ದೇವತೆಗಳಿಗೂ ಏನು ಉಪಾಯ ಹೊಳಿಲಿಲ್ಲ ದೇವತೆಗಳಿಗೂ ಏನು ಉಪಾಯ ಹೊಳಿಲಿಲ್ಲ ಆದ್ರಿಂದ ಅವರೆಲ್ಲಾ ಶಿವನ್ ಹತ್ರ ಹೋದ್ರು ಆದ್ರಿಂದ ಅವರೆಲ್ಲಾ ಶಿವನ ಹತ್ರ ಹೋದ್ರು ಆಗ ಶಿವ ಅವರಿಗೆ ಪಾರ್ವತೀನ್ ತೋರಿಸ್ತ ಆಗ ಶಿವ ಅವರಿಗೆ ಪಾರ್ವತೀನ್ ತೋರಿಸ್ತ ಪಾರ್ವತಿ ಶಕ್ತಿಯ ಅವತಾರ ಪಾರ್ವತಿ ಶಕ್ತಿಯ ಅವತಾರ ಋಷಿಗಳು ದೇವತೆಗಳು ಅವಳನ್ನ ಪ್ರಾರ್ಥಿಸಿದ್ರು ಋಷಿಗಳು ದೇವತೆಗಳು ಅವಳನ್ನ ಪ್ರಾರ್ಥಿಸಿದರು ಪಾರ್ವತಿ ಚಾಮುಂಡಿ ರೂಪದಿಂದ ಪ್ರತ್ಯಕ್ಷ ಆದ್ಲು ಪಾರ್ವತಿ ಚಾಮುಂಡಿ ರೂಪದಿಂದ ಪ್ರತ್ಯಕ್ಷ ಆದ್ಲು ಮಹಿಷನನ್ನ ಕೊಂದಳು ಮಹಿಷನನ್ನ ಕೊಂದ್ಳು ಆಮೇಲೆ ಅವಳು ಹತ್ತಿರದಲ್ಲೇ ಬೆಟ್ಟದ ಮೇಲೆ ನೆಲೆಸಿದ್ಲು ಆಮೇಲೆ ಅವಳು ಹತ್ತಿರದಲ್ಲೇ ಬೆಟ್ಟದ ಮೇಲೆ ನೆಲ್ಸಿದ್ಲು ಆದ್ರಿಂದಲೇ ಆ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟ ಅಂತ ಹೆಸರು ಬಂತು ಆದ್ರಿಂದಲೇ ಆ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟ ಅಂತ ಹೆಸರು ಬಂತು ಆಮೇಲೆ ಮಹಿಷಾಸುರನ ಹೆಸರೇ ಈ ಊರಿಗೆ ಬಂತು ಆಮೇಲೆ ಮಹಿಷಾಸುರನ ಹೆಸರೇ ಈ ಊರಿಗೆ ಬಂತು ಕ್ರಮೇಣ ಮಹಿಷನ ಊರು ಮೈಸೂರು ಆಯ್ತು ಕ್ರಮೇಣ ಮಹಿಷನ ಊರು ಮೈಸೂರು ಆಯ್ತು drills build up drill model kelta idde vadana vanna kelta idde veenu vadana vanna kelta idde tr mahalingam avara veenu vadana vanna kelta idde ninne tr mahalingam avara veenu vadana vanna kelta idde nanu ninne tr mahalingam avara veenu vadana manna kelta idde now build up ನೋಡುತ್ತಾ ಇತ್ತು ನಾಯಿಯ ಕಡೆಗೆ ನೋಡುತ್ತಾ ಇತ್ತು ಬೆಕ್ಕು ನಾಯಿಯ ಕಡೆಗೆ ನೋಡುತ್ತಾ ಇತ್ತು ಕೊಡುತ್ತಾ ಇದ್ದರು ತಿಂಡಿ ಕೊಡುತ್ತಾ ಇದ್ದರು ಮಕ್ಕಳಿಗೆ ತಿಂಡಿ ಕೊಡುತ್ತಾ ಇದ್ದರು ಅವರು ಮಕ್ಕಳಿಗೆ ತಿಂಡಿ ಕೊಡುತ್ತಾ ಇದ್ದರು ಕೊಲ್ಲುತ್ತಾ ಇದ್ದ ಪ್ರಾಣಿಗಳನ್ನು ಕೊಲ್ಲುತ್ತಾ ಇದ್ದ ಕಾಡಿನಲ್ಲಿ ಪ್ರಾಣಿಗಳನ್ನು ಕೊಲ್ಲುತ್ತ ಅವನು ಕಾಡಿನಲ್ಲಿ ಪ್ರಾಣಿಗಳನ್ನು ಕೊಲ್ಲುತ್ತೆ ನಿದ್ರೆ ಮಾಡುತ್ತಾ ಇದ್ದೆ ಲ್ಲಿ ನಿದ್ರೆ ಮಾಡುತ್ತಾ ಇದ್ದೆ ನಾನು ಕಾಲೇಜಿನಲ್ಲಿ ನಿದ್ರೆ ಮಾಡುತ್ತಾ ಇದ್ದೆ ಓದುತ್ತಾ ಇದ್ದಳು ಪುಸ್ತಕ ಓದುತ್ತಾ ಇದ್ದಳು ಕತೆ ಪುಸ್ತಕ ಓದುತ್ತಾ ಇದ್ದಳು ಸದಾ ಕಥೆ ಪುಸ್ತಕ ಓದುತ್ತಾ ಇದ್ದಳು ಅವಳು ಸದಾ ಕತೆ ಪುಸ್ತಕ ಓದುತ್ತಾ ಇದ್ದಳು ಮಾಡೆಲ್ ಇರಲಿಲ್ಲ ಮಾಡ್ತಾ ಇರ್ಲಿಲ್ಲ ವಾಸಾ ಮಾಡ್ತಾ ಇರ್ಲಿಲ್ಲ ಇಲ್ಲಿ ವಾಸ ಮಾಡ್ತಾ ಇರ್ಲಿಲ್ಲ ಮಹಿಷಾಸುರ ಇಲ್ಲಿ ವಾಸ ಮಾಡ್ತಾ ಇರ್ಲಿಲ್ಲ ಹಿಂದೆ ಮಹಿಷಾಸುರ ಇಲ್ಲಿ ವಾಸ ಮಾಡ್ತಾ ಇರ್ಲಿಲ್ಲ ನಾವು ಬಿಲ್ಡ್ ಅಪ್ ನೋಡ್ತಾ ಇರ್ಲಿಲ್ಲ ಸಿನಿಮಾ ನೋಡ್ತಾ ಇರ್ಲಿಲ್ಲ ನಾನು ಸಿನಿಮಾ ನೋಡ್ತಾ ಇರ್ಲಿಲ್ಲ ಮೊದಲು ನಾನು ಸಿನಿಮಾ ನೋಡ್ತಾ ಇರ್ಲಿಲ್ಲ ಇದಕ್ಕೆ ಮೊದಲು ನಾನು ಸಿನಿಮಾ ನೋಡ್ತಾ ಇರ್ಲಿಲ್ಲ ಮಾಡ್ತಾ ಇರ್ಲಿಲ್ಲ ಕೆಲಸ ಮಾಡ್ತಾ ಇರ್ಲಿಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ಲಿಲ್ಲ ಅವಳು ಚೆನ್ನಾಗಿ ಕೆಲ್ಸ ಮಾಡ್ತಾ ಇರ್ಲಿಲ್ಲ ಕಾಣ್ತಾ ಇರ್ಲಿಲ್ಲ ನೀವು ಕಾಣ್ತಾ ಇರ್ಲಿಲ್ಲ ಬಹಳ ದಿನಗಳಿಂದ ನೀವು ಮಾಡೆಲ್ಸ್ಫಾರ್ಮ್ ರವಿ ಕತೆ ಹೇಳಿದ ರವಿ ಕತೆ ಹೇಳ್ತಾ ಇದ್ದ ಕಮಲ ಮಗುವಿಗೆ ಬಿಸ್ಕೆಟ್ ಕೊಟ್ಟಳು ಕಮಲ ಮಗುವಿಗೆ ಬಿಸ್ಕೆಟ್ ಕೊಡ್ತಾ ಇದ್ದಳು ಅವರು ಸಂಗೀತ ಕಲಿತರು ಅವರು ಸಂಗೀತ ಕಲಿತಾ ಇದ್ರು ಶಾಮರಾಯರು ನಕ್ಕರು ಶರು ನಗುತ್ತಾ ಇದ್ದರು ನಾಯಿ ಮುಂದೆ ಇತ್ತು ನಾಯಿ ಮನೆ ಮುಂದೆ ಇರುತ್ತಾ ಇತ್ತುಲ್ ನಾನು ಬಸ್ಸಿಗೆ ಹೊರಡ್ತಾ ಇದ್ದೀನಿ ರವಿ ಆಟ ಆಡ್ತಾ ಇದ್ದ ಅಂಗಡಿಯಲ್ಲಿ ಸಕ್ಕರೆ ಕೊಡ್ತಾ ಇದಾರೆ ಅಂಗಡಿಯಲ್ಲಿ ಸಕ್ರೆ ಕೊಡ್ತಾ ಇದ್ರು ಅವಳು ಊಟ ಮಾಡ್ತಾ ಇದ್ದಾಳೆ ಅವಳು ಊಟ ಮಾಡ್ತಾ ಇದ್ಳು ಇಲ್ಲಿ ತರಕಾರಿ ಅಗ್ಗವಾಗಿ ಸಿಗುತ್ತಾ ಇದೆ ಇಲ್ಲಿ ತರಕಾರಿ ಅಗ್ಗವಾಗಿ ಸಿಗುತ್ತಾ ಇತ್ತು ನೀವು ಯಾವ ಅಂಗಡಿಯಲ್ಲಿ ಬೇಳೆ ಕೊಳ್ಳುತ್ತೀರಿ ನೀವು ಯಾವ ಅಂಗಡಿಯಲ್ಲಿ ಬೇಳೆ ಕೊಳ್ಳುತ್ತಾ ಇದ್ದೀರಿ ಮಾಡೆಲ್ ಅವನು ಋಷಿಗಳಿಗೆ ತೊಂದರೆ ಕೊಡ್ತಾ ಇದ್ದ ಅವನು ಋಷಿಗಳಿಗೆ ತೊಂದರೆ ಕೊಡ್ತಾ ಇರಲಿಲ್ಲ ನೌ ಟ್ರಾನ್ಸ್ಫಾರ್ಮ್ ಅವನು ರಸ್ತೆಯಲ್ಲಿ ಓಡ್ತಾ ಇದ್ದ ಅವನು ರಸ್ತೆಯಲ್ಲಿ ಓಡ್ತಾ ಇರ್ಲಿಲ್ಲ ಅವಳು ಆಗಾಗ ನಮ್ಮ ಮನೆಗೆ ಬರ್ತಾ ಇದ್ದಳು ಅವಳು ಆಗಾಗ ನಮ್ಮ ಮನೆಗೆ ಬರ್ತಾ ಇರ್ಲಿಲ್ಲ ನಿನ್ನೆ ನಿನ್ನೆ ಸಾಯಂಕಾಲ ನೀವು ಕಾಫಿ ಕುಡಿತಾ ಇರ್ಲಿಲ್ಲ ನಾವು ಸಿನಿಮಾಕ್ಕೆ ಹೋಗ್ತಾ ಇದ್ದೆವು ನಾವು ಸಿನಿಮಾಕ್ಕೆ ಹೋಗ್ತಾ ಇರ್ಲಿಲ್ಲ ನಾನು ತಿಪಟೂರಿನಲ್ಲಿ ಓದ್ತಾ ಇದ್ದೆ ನಾನು ತಿಪಟೂರಿನಲ್ಲಿ ಓದ್ತಾ ಇರ್ಲಿಲ್ಲ ಮಾಡಲ್ ಅವನು ಹಣ್ಣು ತಿಂತಾ ತಿಂತಿಲ್ಲ ನಾವು ಟ್ರಾನ್ಸ್ಫಾರ್ಮ್ ಅವಿನಾಶ್ ಬರ್ತಾ ಇಲ್ಲ ಅವಿನಾಶ್ ಬರ್ತಾ ಇರ್ಲಿಲ್ಲ ಸಿಂಧು ನಗ್ತಾ ಇಲ್ಲ ಸಿಂಧು ನಗ್ತಾ ಇರ್ಲಿಲ್ಲ ನಿಮ್ಮ ಅಮ್ಮ ಕರೀತಾ ಇಲ್ಲ ನಿಮ್ಮ ಅಮ್ಮ ಕರಿತಾ ಇರ್ಲಿಲ್ಲ ನೀನು ಸಿಗರೆ ನೀನು ಸಿಗರೇಟ್ ಸೇದ್ತಾ ಇರ್ಲಿಲ್ಲ ಅವನು ಪುಸ್ತಕ ಮಾರ್ತಾ ಇರ್ಲಿಲ್ಲ ಮಾಡಲ್ ಅವಳು ನಿನ್ನೆ ಚಾಮುಂಡಿ ಬೆಟ್ಟತು ಅವನು ಅವನು ನಿನ್ನೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದನು ನೌ ಸಬ್ಸ್ಟಿಟ್ಯೂಟ್ ಮಹಿಷಾಸುರ ಕೋಣನ ಮೇಲೆ ಸವಾರಿ ಮಾಡ್ತಾ ಇದ್ದ ನಾನು ನಾನು ಕೋಣನ ಮೇಲೆ ಸವಾರಿ ಮಾಡ್ತಾ ಇದ್ದೆ ಅವಳು ಹೋದವರ್ಷ ಮೈಸೂರಿನಲ್ಲಿ ವಾಸ ಮಾಡ್ತಾ ಇದ್ದಳು ಅವರು ಹೋದ ವರ್ಷ ಮೈಸೂರಿನಲ್ಲಿ ವಾಸ ಮಾಡ್ತ ನಾವು ಹಾಸ್ ಊ ಅವನು ಹಾಸ್ಟೆಲಿನಲ್ಲಿ ಎಂಟೂವರೆ ಗಂಟೆಗೆ ಊಟ ಮಾಡ್ತಾ ಇದ್ದ ಆ ನಾಯಿ ದಿನಾ ನಮ್ಮ ಮನೆಗೆ ಬರ್ತಾ ಇತ್ತು ಆ ಮನುಷ್ಯ ದಿನಾ ನಮ್ಮ ಮನೆಗೆ ಬರ್ತಾ ಇದ್ದ ನೀನು ಐದು ಗಂಟೆಗೆ ಹೇಳ್ತಾ ಇದ್ದೀಯ ನೀವು ನೀವು ಐದು ಗಂಟೆಗೆ ಹೇಳ್ತಾ ಇದ್ದೀರಾ